ಮೂವತ್ತೆರಡನೆಯ ತರಂಗ ಆ ಮಧ್ಯರಾತ್ರಿಯಲ್ಲಿಯೂ ಆ ಮಹರ್ಷಿಗೆ ಮೈ ಬೆವರಿತು ಒಂದು ಗಳಿಗೆಯಾದ ಮೇಲೆ ಕಣ್ಣು ಬಿಟ್ಟು ಸ್ಥನಾಗಿ ಸಣ್ಣದಾದರೂ ದೃಢವಾದ ಧ್ವನಿಯಿಂದ ನಿನ್ನ ಹೆಸರೇನು ಎಂದು ಕೇಳಿದನು ಆಗೆಯೇ ಮೃದುವಾಗಿ ಪ್ರಿಯವಾಗಿ ಮೇನಕಾ ಎಂದಳು ಆ ಹೆಸರಿನ ಅಕ್ಷರಗಳನ್ನು ಒಂದೊಂದಾಗಿ ಜೀರ್ಣಿಸಿಕೊಳ್ಳುತ್ತಿದ್ದವನಂತೆ ಆತನು ಒಂದು ಗಳಿಗೆ ಸುಮ್ಮನಿದ್ದು ಮೇನಕಾ ಇಂದನಿಗೆ ನಾನು ಕೃತಜ್ಞನಾಗಿದ್ದೇನೆ ಆದರೆ ಸಾಮ್ರಾಜ್ಯವೆಲ್ಲ ತೊರೆದು ಯಾವುದೋ ದೂರ ಸಿದ್ದಿಗಾಗಿ ಒದ್ದಾಡುತ್ತಿರುವ ಅರಣ್ಯವಾಸಿಗೆ ಈ ಅನುಗ್ರಹದಿಂದ ಏನು ನೀನು ಹೋಗಿಬಾ ನಿನಗೆ ಮಂಗಲವಾಗಲಿ ಎಂದನು ಮೇನಿಕೆಯು ಅಪ್ರತಿಭಳವಾಗಲಿಲ್ಲ ದೇವ ಮನ್ನಿಸಬೇಕು ದೇವತೆಗಳು ಮನಃಪೂರ್ವಕವಾಗಿ ಕೊಟ್ಟವರವನ್ನು ನಿರಾಕರಿಸುವುದು ಅಷ್ಟು ಸುಲಭವಲ್ಲ ಸಾಧ್ಯವೂ ಅಲ್ಲ ಸಾಧುವೂ ಅಲ್ಲ ಎಂದನು ಮಾತಿನ ದಿನ ಮಧ್ಯಸ್ಥಗಾರನ ನಿಷ್ಪಕ್ಷಪಾತವನ್ನು ಮಿಡಿಯುತ್ತಿತ್ತು ಮುನಿಯು ಕೇಳಿದರು ನಾವು ಸ್ವತಂತ್ರರು ದೇವತೆಗಳು ಕೊಟ್ಟರೆಂಬ ಮಾತ್ರಕ್ಕೆ ನಾವು ಅದನ್ನು ಸ್ವೀಕರಿಸಬೇಕಾಗಿಲ್ಲ ಸೃಷ್ಟಿಯ ನಿಯಮ ಹಾಗಿಲ್ಲ ದೇವತೆಗಳು ಯಾವುದನ್ನು ಸ್ವತಂತ್ರಿಸಿ ಕೊಡುವುದೂ ಇಲ್ಲ ತೆಗೆದುಕೊಳ್ಳುವುದೂ ಇಲ್ಲ ಅವರು ಧರ್ಮದರ್ಶಿಗಳ ಹಾಗೆ ಲೋಕದ ಸ್ವತ್ತನ್ನೆಲ್ಲ ಕಾಪಾಡಿಕೊಂಡಿರುವರು. ಅವರಾಗಿ ಕೊಡುವುದು ಎಂದರೆ ಜೀವಿಗಳ ಕರ್ಮವು ಪಾಕಾಭಿಮುಖವಾಯಿತು ಎಂದರ್ಥ ಅಷ್ಟೇ ವಿಶ್ವಾಮಿತ್ರರಿಗೆ ಏಕೋ ಅಸಮಾಧಾನವಾಯಿತು ಸಣ್ಣಗೆ ಹುಬ್ಬುಗಂಟಿಕ್ಕಿ ವೈಮನಸ್ಥವನ್ನು ಸೂಚಿಸಿ ಸಣ್ಣ ಹಾಗೂ ನಾವು ಬೇಡವೆಂದು ಹಠ ಎಂದನು ಮೇನಗೆಯೋ ಸಣ್ಣದಾಗಿ ನಕ್ಕು ಕೈ ಮುಗಿದು ದೇವ ಮನಿಸಬೇಕು ನಾವು ಮನುಷ್ಯರಿಗಿಂತ ಕೊಂಚ ಹೆಚ್ಚು ದೂರ ಭವಿಷ್ಯವನ್ನು ನೋಡಬಲ್ಲವು ಆದ್ದರಿಂದ ಮುಂದೆ ಏನಾಗುವುದೆಂಬುದನ್ನು ಬಲ್ಲಳನಾಗಿ ಇಂದು ವಾದಿಸಿ ಮುಂದೆ ವಿರಸ ಕೆರೆಗೊಡುವ ಸಂದರ್ಭವನ್ನು ತಂದುಕೊಳ್ಳಲಿದ್ದಾರೆ ಈ ವಿಷಯವನ್ನು ಕೂಲಂಕುಶವಾಗಿ ಚರ್ಚಿಸಬಲ್ಲವರನ್ನು ಕರೆಯುತ್ತೇನೆ ಅಪ್ಪಣೆಯಾಗಬೇಕು ಎಂದು ಪ್ರಾರ್ಥಿಸಿದಳು ವಿಶ್ವಾಮಿತ್ರರಿಗೆ ಮನಃಕ್ಷೋಭವಾಗಿದೆ ಆಕೆಯ ರೂಪಸೌಂದರ್ಯಗಳು ಆ ಬೆಳದಿಂಗಳಲ್ಲಿ ಅರ್ಧಾರ್ಧವಾಗಿ ಕಾಣುತ್ತಿದ್ದರು ಲೋಭದಿಂದ ಶತ್ರುವಿಗೆ ವಶನಾಗಿ ತನ್ನ ಅರಸನನ್ನು ಶತ್ರುವ ಸಿದ್ದನಾಗಿರುವ ದಳಪತಿಯಂತೆ ಕಣ್ಣು ಸೋತುವು ಮನಸ್ಸನ್ನು ಪರವಶಗೊಳಿಸಲು ಸಿದ್ದವಾಗಿದೆ ಸುರಮ್ಯ ಸಂಗೇತಕ್ಕಿಂತ ಹಿತವಾಗಿರುವ ಆ ದನಿಯನ್ನು ಕೇಳಿ ಕಿವಿಯು ಮನಸ್ಸನ್ನು ಒಪ್ಪಿಕೋ ಎನ್ನುವಂತಿದೆ ಆಕೆಯು ಕಡೆ ಆಕೆಯ ಆಕೆಯ ಕಡೆಯಿಂದ ಎರಿಜಿದಂತೆ ತರಂಗ ತರಂಗವಾಗಿ ಬರುತ್ತಿರುವ ಆ ಅಲೌಕಿಕ ಸುಗಂಧವನ್ನು ಅಘ್ರಾಣಿಸಿದ ನಾಸಕವು ನೀನು ಒಲಿಯದಿದ್ದರೆ ನಾನಿಲ್ಲಿಂದ ಎದ್ದು ಹೊರಟು ಹೋಗುವೆನು ಎಂದು ಮನಸ್ಸಿನೊಡನೆ ಹಠ ಮಾಡಿದಂತಿದೆ ದೇವು ಆ ದೇಹದ ಅಮೃತ ಸ್ಪರ್ಶವನ್ನು ನೆನೆದು ನೆನೆದು ಮಾತು ಸಾಕು ಒಣಮಾತಿನ ಜಂಬ ಬಿಟ್ಟು ಉಪಚಾರಕ್ಕೆ ಮುಂದೆಲುಗುವಂತೆ ಮನಸ್ಸಿಗೆ ಆಗ್ನೇಯೀಯ ಆಗ್ನೇಯಿದೆ ಆಗ್ನೇಯುವಂತಿದೆ ಸ್ವರ್ಗ ಸೌಂದರ್ಯದ ಸೀಮಾಭೂಮಿಯಾದವಳು ನಾನಾಗಿ ಒಲಿದು ಬಂದಿರುವಾಗ ಬೇಡವೆನ್ನುವ ದಿಕ್ಕತನಕ್ಕಿಂತ ಅವಿವೇಕ ಉಂಟೆ ಎಂದು ಮನಸ್ಸೆ ಮುಖ ಮುರಿಯುವಂತಿದೆ ಬುದ್ದಿಯೊಂದು ಮಾತ್ರ ವಸಿಷ್ಠ ವಾಮದೇವರನ್ನು ಅನುಲಕ್ಷಿಸಿ ನಿನ್ನ ಸಿದ್ದಿ ಅದು ಇದಲ್ಲ ಎಂದು ಹಠ ಹಿಡಿದಿದೆ ವಿಶ್ವಾಮಿತ್ರನು ಏನು ಹೇಳಬೇಕು ತಿಳಿಯದೆ ಮೇನೆಗೆ ಮಾತಿಗೆ ಮೇನೆಗೆ ಮಾತಿಗೆ ಪ್ರತಿಯಾಡಲಾರದೆ ಎಂದು ಅಪ್ಪಣೆ ಕೊಟ್ಟಿದ್ದಾನೆ ಕೂಡಲೇ ಇಬ್ಬರು ಕಾಣಿಸಿಕೊಂಡು ಕೈ ಮುಗಿದರು ಮುಂದಿನ ಯಾರು ಎಂದು ವಿಚಾರಿಸಬೇಕು ಎನ್ನುವಷ್ಟರಲ್ಲಿಯೇ ಬಂದವರಲ್ಲಿ ಒಬ್ಬನು ಮುಂದೆ ಬಂದು ಮಹರ್ಷಿಗಳಿಗೆ ವಂದನೆ ಹೋಗು ಈತನು ನಾನು ವಸಂತನು ಈತನ ಅಗ್ನಾದಾರಕನು ಎಂದು ಕೈಮುಗಿದನು ಕಾಮದೇವನ ವಿನಯದಿಂದ ಕೈಮುಗಿದನು ವಿಶ್ವಾಮಿತನು ಅವನಹಿತವಾಗಿ ಸಂಪ್ರದಾಯದಂತೆ ಅರಸುಗಳಿಗೆ ಆಶ್ಚರ್ಯ ಆಶೀರ್ವಾದ ಮಾಡುವ ಪದ್ದತಿಯಂತೆ ವಿಜಯೀ ಭವ ಎಂದನು ವಸಂತನು ತುಂಟತನವೂ ಆದರೂ ಅಪ್ರಿಯವಲ್ಲದ ರೀತಿಯಲ್ಲಿ ಸಣ್ಣನಗೆನಕ್ಕು ನಮ್ಮ ಅರಸನು ದೀರ್ಘ ಸಮರಕ್ಕೆ ಸಿದ್ದನಾಗಿದ್ದನು ಇಷ್ಟು ಸುಲಭವಾಗಿ ಗೆಲುವಾಗುವ ಗೆಲುವಾಗುವುದೆಂದಿರಲಿಲ್ಲ ಎಂದನು ಮುಂದನು ಅವಹಿತನಾದನು ವಸಂತನ ಮಾತು ಅರ್ಥವಾಗದೆ ಹಾಗೆಂದಿರೇ ಎಂದನು ವಸಂತನು ದೇವ ನಾವು ಇಲ್ಲಿ ಬಂದಿರುವುದು ಇಂದನ ಅಪ್ಪಣೆಯನ್ನು ಪಾಲಿಸುವುದಕ್ಕೆ ಮೇನಕಾದೇವಿಯನ್ನು ತಮಗೊಪ್ಪಿಸುವುದಕ್ಕೆ ನಮ್ಮ ಅರಸನನ್ನು ತಾವು ವಿಜಯೀ ಭವ ಎಂದು ಆಶೀರ್ವದಿಸಿದ್ದೀರಿ ಸ್ವಾಮಿ ಕಾರ್ಯವಲ್ಲದೆ ಇನ್ನೇನೂ ಬೇಕಾಗಿಲ್ಲದ ನಮಗೆ ಯಾವ ವಿಜಯವೋ ಅಭಿಮತವೋ ತಾವೇ ಯೋಚಿಸಿ ಎಂದರು ಮುನಿಂದನು ಅವಕ್ಕಾದನು ಆ ಸೋಲಿನಿಂದ ಮನಸ್ಸಿಗೆ ಪ್ರಿಯವಾಯಿತು ಬುದ್ಧಿಗೆ ಒಗರಾಯಿತು ಇನ್ನೂ ಬುದ್ಧಿಯ ಅಧಿಕಾರಕ್ಕೆ ಇತ್ತಾಗಿ ಅಧಿಕಾರವೇ ಇತ್ತಾಗಿ ಮತ್ತೆ ಮಾತನಾಡಿದನು ಆಯಿತು ನೀವು ಬಂದದ್ದು ದೇವತೆಗಳು ಕೊಟ್ಟಿದ್ದನ್ನು ಮಾನವರು ಸ್ವೀಕರಿಸಲೇಬೇಕು ಎಂಬ ಅರ್ಥವನ್ನು ಪ್ರತಿಪಾದಿಸುವುದಕ್ಕೆ ಅಲ್ಲವೇ ಎಂದು ಕೇಳಿದನು ಕಾಮದೇವನು ನಕ್ಕು ನೀನು ವಿಶ್ವಮಿತ್ರ ಎಂದು ಒಪ್ಪಿಕೊಂಡಿರುವ ಇಂದನು ಒಬ್ಬನೆಂದು ಅಂಗೀಕರಿಸಿರುವನು ಮಿತ್ರನಿಗೆ ಮಿತ್ರನ ಕೊಡುವ ಕಾಣಿಕೆಯನ್ನು ಸ್ವೀಕರಿಸದಿರುವುದು ಎಲ್ಲಿಯೇ ನ್ಯಾಯ ನೀನು ಸಿದ್ದಿಯೊಂದನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಈಗ ತಾನಾಗಿ ಬಂದಿರುವ ಈ ಸುದ್ದಿ ಸಿದ್ಧಿಯನ್ನು ಏಕೆ ದುರ್ಲಕ್ಷಿಸುವೆ ನೀನು ಈಗ ಪಡೆದಿರುವ ಸಿದ್ದಿಯು ಸಾಮಾನ್ಯವೆಂದು ಭಾವಿಸಿರುವೆಯಾ ಇಲ್ಲ ಯಾವ ಸಿದ್ಧಿಗಾಗಿ ತ್ರಿಶಂಕವು ಗುರುವಿನಿಂದ ಶಾಪವನ್ನು ಪಡೆದನು ಆತನು ಯಾವ ಸಿದ್ಧಿಗಾಗಿ ನೀನು ಜಮದಗ್ನಿಯು ನಿಮ್ಮ ತಪಸ್ ತಪಸ್ಸನ್ನೆಲ್ಲಾ ಧಾರೆ ಆ ಸಿದ್ದಿಯ ಸ್ವರೂಪವೇನು ಯೋಚಿಸಿದೆಯಾ ಯಾಜ್ಞಿಕರು ತಪಸ್ಸುಗಳು ಪುಣ್ಯಕರ್ತೃಗಳು ಇವರೆಲ್ಲ ಅಪೇಕ್ಷಿಸುವುದು ಸ್ವಚ್ಛಂದ ಭೋಗವಲ್ಲದ ಇನ್ನೇನು ಆ ಸಿದ್ಧಿಗಳೆಲ್ಲವೂ ಸಮಷ್ಟಿಯಾಗಿ ನೈವೆತ್ತು ಬಂದಂತೆ ಬಂದದ್ದಲ್ಲವೇ ಈ ಸಿದ್ಧಿ ಮುನೀಶ್ವರ ನೀನು ಕೋರುವ ಸಿದ್ಧಿಯು ಈಗ ಬಂದಿರುವ ಸಿದ್ಧಿಯನ್ನು ನೀವು ನೂಕಿದ ನೂಕಿದಲ್ಲದೆ ಬರುವುದಿಲ್ಲವೆಂದು ಯಾರಾದರೂ ನಿನಗೆ ಅಭಿವಚನ ಕೊಟ್ಟು ಶಪಥಪೂರ್ವಕವಾಗಿ ಪ್ರಜ್ಞೆ ಮಾಡಿರುವ ರಾಜೇಶ್ವರ್ಯನೇ ಸೃಷ್ಟಿಯೇ ಹೆಣ್ಣಲ್ಲವೇ ಸೃಷ್ಟಿಯ ಮಹಾಕಾರಣ ಕಾರಣವಾಗಿ ಸೃಷ್ಟಿ ರೂಪವೇ ತಾನಾಗಿರುವ ಹೆಣ್ಣನ್ನು ಬಿಟ್ಟು ನೀನು ಸಾಧಿಸುವುದರೇನನ್ನು ಯೋಚಿಸು ಹೆಣ್ಣನ್ನು ನೂಕಿ ಗೆಲ್ಲುವನೆಂಬುವನು ಅವನಿಗಿಂತ ಕಟ್ಟಿಕೊಂಡು ಗೆಲ್ಲುವನೆಂಬುವನು ಹೆಚ್ಚು ಬಲ್ಲಯ್ಯ ಇನ್ನು ದೇವತೆಗಳ ಮಾತು ದೇವತೆಗಳು ಎಂದರೆ ಯಾರು ಎಂದುಕೊಂಡಿರುವೆ ಈ ಪ್ರಪಂಚ ಸೃಷ್ಟಿಯಾದಾಗ ಇನ್ನು ಮುಂದೆ ಇರಬೇಕಾದ ಸ್ಥಿತಿಯ ರಕ್ಷಣೆಗಾಗಿ ಅಧಿಕಾರ ಪಡೆದವರು ನಾವು ನಾವು ಹೇಳಿದಂತೆ ಈ ವಿಶ್ವವೆಲ್ಲವೂ ನಡೆದೇ ತಿರಬೇಕು ಸೃಷ್ಟಿಯ ಗುಟ್ಟನ್ನು ನೀ ನರಿಯ್ಯಾ ತಿಂಕುವಿನ ಯಾಗ ಮಾಡಿಸುವಾಗ ಇಂದನು ಬರಲಿಲ್ಲವೆಂದು ನೀನು ಎಷ್ಟು ವ್ಯಥಪಟ್ಟೆ ಮತ್ತೆ ಗುರುವು ಅಡ್ಡ ಬಂದಾಗ ಅನ್ಯಮಂದ್ರಂ ಕರಿಷ್ಯಾಮಿ ಎಂಬ ನಿಮ್ಮ ಸಂಕಲ್ಪವನ್ನು ಬಿಟ್ಟುಕೊಟ್ಟಿದ್ದನ್ನು ನೀವು ನೀವೇ ನೆನಪು ಮಾಡಿಕೊಳ್ಳಿ ಇಂದನ್ನು ಬರದೇ ಇದರಿಂದ ಆದ ಅನತವೆಸ್ತು ಎಂದು ಕುದಿಯುತ್ತಿದ್ದ ನಿನ್ನ ಮನಸ್ಸನ್ನು ಇಂದನು ಸಾಕ್ಷಾತ್ ಬಂದಾಗ ಶಾಂತವಾಗಿ ಇಂದನಿಷ್ಟದಂತೆ ವಸಿಷ್ಠನ ಶೋಕವನ್ನು ವಹಿಸಿಕೊಳ್ಳಲು ಸಿದ್ಧವಾದದ್ದನ್ನು ಗಮನಿಸು ಕಾಮದೇವನ ಇನ್ನು ಮುಂದೆಯೂ ಏನೋ ಹೇಳಬೇಕೆಂದಿದ್ದರು ವಿಶ್ವಾಮಿತ್ರ ಕಟ್ಟನೆ ಬಾಯಿಯಾಕಿ ವಸಿಷ್ಠ ಶೋಕವು ಅಪಾರವಲ್ಲ ಎಂಬ ಕರಿಗರದಿಂದ ಕರಗಿ ನಾನಾಗಿ ನಾನು ವಹಿಸಿಕೊಂಡಿದ್ದಲ್ಲದೆ ಇಂದಿನ ಅಪೇಕ್ಷೆಯಂತಲ್ಲ ಎಂದು ಪ್ರತಿಭಟಿಸಿದರು ದೇವ ಇಲ್ಲಿಯೇ ಮನುಷ್ಯರೆಲ್ಲರೂ ಎಡುವುದು ಇಲ್ಲಿಯೇ ಮನುಷ್ಯರೆಲ್ಲೂ ಎಲ್ಲರೂ ಎಡಹುದು ಮನುಷ್ಯರು ಮಾತ್ರವಲ್ಲ ಸೃಷ್ಟಿಗೆ ಸೃಷ್ಟಿಯಾಗಿ ಎಡಹುವುದು ಇಲ್ಲಿ ಈ ವಿಶ್ವದಲ್ಲಿ ಈ ಭೂಮಂಡಲದಂತಹ ಲೋಕಗಳು ಎಷ್ಟೋ ಇವೆ ಅಲ್ಲೆಲ್ಲ ಅದೇ ರೀತಿಯ ಶರೀರಧಾರೆಗಳು ಎಷ್ಟೋ ಇದ್ದಾರೆ ಪಂಚಭೂತಗಳಿಂದ ಶರೀರ ಒಂದೊಂದರಲ್ಲಿ ಭೂತಭೂತದ ನ್ಯೂನಾಧಿಕತೆಗಳಿಂದ ಶರೀರವು ಒಂದೊಂದು ಗುಣ ಮತ್ತು ದುರ್ಗುಣದಿಂದ ಕೂಡಿರುವುದು ನೀವು ಮನುಷ್ಯರು ಪಾರ್ಥಿವಾಂಶ ಅಧಿಕವಾದ ನೀವು ಭೂಮಿಯನ್ನು ಬಿಟ್ಟು ನಡೆಯಲಾರಲಿ ದೇವತೆಗಳು ತೇಜೋವಾಯುಗಳ ಅಂಶ ಅಧಿಕವಾದವರು ಅಂಶ ತೇಜೋವಾಯುಗಳ ಅಂಶ ಅಧಿಕವಾದವರು ಭೂಮಿಗಿಂತ ತೇಜೋವಾಯುಗಳು ಶ್ರೇಷ್ಠವು ಅವರು ಸಂಕಲ್ಪ ಮಾಡಿದ ಮಾಡದ ಹೊರತು ಇನ್ನೊಬ್ಬರು ಅವರನ್ನು ಕಾಣಲಾರರು ಅವರು ಭೂಮಿಯ ಮೇಲೆ ಕುಳಿತುಕೊಳ್ಳಲಾರು ಭೂಜಲ ಅಂಶಗಳನ್ನು ವಿವೃತಿ ಮಾಡಿಕೊಂಡದಲ್ಲದೆ ಅವರು ಏನೂ ತಿನ್ನಲಾರರು ಬಲ್ಲೆಯ ಹೀಗೆ ಏನನ್ನೂ ತಿನ್ನದೇ ಕೇವಲ ದರ್ಶನ ಮಾತ್ರದಿಂದಲೇ ತೃಪ್ತರಾಗುವ ದೇವತೆಗಳ ವಶದಲ್ಲಿ ಈ ಚರಾಚರವೆಲ್ಲವೂ ಇರುವುದು ಇದನ್ನು ಮರೆತು ನೀನು ನನ್ನ ಸಂಕಲ್ಪದಿಂದ ನಾನು ಕಾರ್ಯ ಮಾಡಿದೆ ಎಂದು ಕೊಂಡರೆ ಅದು ನಮ್ಮ ಪ್ರಭಾವ ಇಲ್ಲಿ ಎದುರುಗಿರುವ ಈ ಚಿಗುರು ಹೂಗಾಳಿ ಸುರಿದಾಗ ಅಲ್ಲಾಡುವಂತೆ ಈ ಮೇನೆಗೆಯ ಕಿವಿಯಲ್ಲಿರುವ ಚರತುಂಬು ಅವಳು ತಲೆಯಲ್ಲಾಡಿಸಿದರೆ ತಾನೂ ಅಗತ್ಯ ಅಗತಿಕವಾಗಿ ಆಡುವಂತೆ ನನ್ನ ಕೈಯಲ್ಲಿ ಹಿಡಿದಿರುವ ಈ ಕನ್ನೈ ನಾನು ತಿರುಗಿಸಿದಂತೆ ತಿರುಗಲೇಬೇಕಾಗಿರುವಂತೆ ಈ ಸೃಷ್ಟಿಯಲ್ಲಿರುವ ಸಮಸ್ತವು ದೇವತೆಗಳ ಇಷ್ಟದಂತೆ ನಡೆದೇತಿರಬೇಕೆಂಬ ನೇಮಕಕ್ಕೆ ಒಳಗಾಗಿರುವುದನ್ನು ಬಲ್ಲೆಯ ಆದರೆ ದೇವತೆಗಳು ಪ್ರತ್ಯಕ್ಷ ಪ್ರಿಯರಲ್ಲ ಪರೋಕ್ಷ ಪ್ರಿಯರಲ್ಲ ಪರೋಕ್ಷ ಪ್ರಿಯರು ಎದುರಿದ್ದು ಹೇಳಿ ಕೆಲಸ ಮಾಡಿಸುವುದು ಅವರ ಪದ್ಧತಿಯಲ್ಲ ಮೇಲಿನಿಂದ ಬರುತ್ತಿರುವ ನದಿಗೆ ಒಂದು ಸಣ್ಣ ಅಡ್ಡ ಅಡ್ಡಿಯನ್ನಿಟ್ಟು ನದಿಯ ಹಾದಿಯನ್ನೇ ಬದಲಿಸುವ ಶಿಲ್ಪಿಯಂತೆ ನಿನ್ನ ಮನಸ್ಸು ನಿನ್ನ ಬುದ್ಧಿ ನಿನ್ನ ಅಹಂಕಾರಗಳ ಹಿಂದಿದ್ದು ಹಿಂದಿದ್ದು ನಾವು ಕೆಲಸ ಮಾಡಬಲ್ಲವು ಆದರೂ ಎದುರು ಬಂದು ಬೇಕೆಂದು ಎನ್ನುವೆಯಾ ನಿನ್ನಿಂದ ಸೃಷ್ಟಿಯ ಒಂದು ಕೆಲಸ ಆಗಬೇಕಾಗಿದೆ ಅದಕ್ಕಾಗಿ ನಿನ್ನ ಅಹಂಕಾರ ಬೆಳೆಯಬೇಕು ಅಹಂಕಾರವು ಬೆಳೆಯಲು ಭೋಗಬೇಕು ಅನುಭವ ಬೇಕು ಬೆಳೆದ ಅಹಂಕಾರವೇ ಮಹತ್ಕಾರಗಳನ್ನು ಮಾಡಬಲ್ಲದು ಆದ್ದರಿಂದ ಅಹಂಕಾರವು ಬೆಳೆಯಲೆಂದು ವಿಚಿತ್ರ ಭೋಗಗಳನ್ನು ವಿಚಿತ್ರ ಅನುಭವ ವಿಚಿತ್ರ ಅನುಭವಗಳನ್ನು ದೇವತೆಗಳು ಒದಗಿಸುವರು ಅದನ್ನು ಅರಿಯದೇ ಲೋಕವು ದೇವತೆಗಳು ತಪೋಭಂಗ ಮಾಡಿದರು ಎನ್ನುವುದು ಹಾ ಹಾ ಹೌದು ಹೌದು ನೀನೇನು ಯೋಚಿಸುವ ಯೋಚಿಸುವ ಎಂಬುದು ನನಗೆ ತಿಳಿಯಿತು ನನ್ನ ಪ್ರಭಾವವು ನಿನ್ನ ಒಳಗೂ ಇದೆ ಎಂಬುದನ್ನು ತೋರಿಸುವುದಕ್ಕಾಗಿ ನಾನೀ ಮಾತನ್ನು ಹೇಳಿದನು ವಿಶ್ವಾಮಿತ್ರ ಹಾಗಾದರೆ ಭೋಗಾನುಭವದಿಂದ ತಪೋಹಾನಿಯಾಗುವುದಿಲ್ಲವೆ ಎಂದು ಸಂಶಯ ಪಡೆಯುತ್ತಿ ಪಡುತ್ತಿರುವೆಯಲ್ಲವೇ ನೀನು ಪ್ರಾಣೋಪಾಸಕ ಪ್ರಾಣವು ವಿಜೃಂಭಿಸಿ ಹೊರಕ್ಕೆ ಪ್ರವಾಹವಾಗಿ ಹೊರಡುವುದನ್ನು ನೀನು ನೋಡಿರುವೆ ಹಾಗೆ ಪ್ರಾಣವು ನಿರ್ಗಮನ ಮಾಡುವುದರಿಂದ ನಿನಗೆ ನಷ್ಟವಾಯಿತೆ ಗಿಡವು ಚಿಗಿರಿದರೆ ಅದರ ಪ್ರಾಣವು ಅದರ ರಸವು ಬೆಳೆಯುತ್ತೆ ಬೆಳೆಯಿತೋ ಕುಗ್ಗಿತೋ ಬೆಳೆಯುವ ಗಿಡವು ಬೆಳೆಯುವಂತೆ ಧರ್ಮಕ್ಕೆ ಅವಿರುದ್ಧವಾಗಿ ವಾದ ಭೋಗವು ತಪಸ್ಸನ್ನು ತಿಂದಂತೆ ಕಂಡರೂ ತಪಸ್ಸನ್ನು ಬೆಳೆಸುವುದು ಈ ಗುಟ್ಟು ನಿನ್ನೆ ತಿಳಿಯದೆ ಬರಿಯ ಕಾಲಹರಣದ ಮಾತುಗಳಿಂದ ಏನು ಪ್ರಯೋಜನ ಫಲವೇನು ವಿಶ್ವಾಮಿತ್ರ ದೇವ ಕಾರ್ಯಕ್ಕಾಗಿ ಯಾವನು ಬೇಕೋ ಅವನು ಅಹಂಕಾರವನ್ನು ಬೆಳೆಸುವುದೇ ನನ್ನ ಕಾರ್ಯ ದೇವತಾ ಕಾರ್ಯಕ್ಕೆ ಬೇಡದವನ ಅಹಂಕಾರವು ವಿಜೃಂಭಿಸುವುದು ನನ್ನಿಂದಲೇ ಆದರೆ ಅದು ಅವನ ವಿನಾಶಕ್ಕಾಗಿ ಅದಿರಲಿ ಇನ್ನೊಂದು ಮಾತು ಅದನ್ನು ನೀನು ತಿಳಿದಿರು ದೇವತೆಗಳೇ ಈ ಆಟವನ್ನು ಹೂಡಿರುವರು ಒಂದು ಸೇನೆಯೇ ಇಬ್ಬಾಗವಾಗಿ ಕೃತ್ರಿಮ ಕಥನ ನಡೆಸಿದಂತೆ ರಸವನ್ನು ವಹಿಸಿದ ಕಬ್ಬನ್ನು ಹಿಂಡಿಕೊಂಡು ಆ ಸಿಪ್ಪೆಯನ್ನು ತಿಪ್ಪೆಗೆಸೆದು ರಸವನ್ನು ಸಕ್ಕರೆ ಮಾಡಿ ತುಂಬಿಟ್ಟುಕೊಳ್ಳುವಂತೆ ನಾವು ಏನೇನೋ ಆಟ ಕಟ್ಟುವೆವು ಪೂರ್ವಪೂರ್ವ ಪೂರ್ವಾಪರಗಳನ್ನು ಅರಿಯದ ಮಾನವರ ಕಣ್ಣಿಗೆ ನಾವು ಹುಚ್ಚರು ನಮ್ಮ ಕಣ್ಣಿಗೆ ಮಾನವರು ಬೆಪ್ಪರು ಕೊನೆಯ ಮಾತು ಕೇಳು ಅಹಂಕಾರವನ್ನು ಸಾಧನವಿದೆ ಅದು ಆನಂದವನ್ನು ಅನುಭವಿಸ ಅನುಭವಿಸಬಲ್ಲ ಯೋಗ್ಯತೆ ಈ ಯೋಗ್ಯತೆಯು ಎಷ್ಟು ಎಂದು ಗೊತ್ತು ಮಾಡುವುದಕ್ಕಾಗಿ ನಾವು ಭೋಗಗುಗಳನ್ನು ಕೊಡುವುದು ಸೋಮರಸಪಾನದಿಂದ ಮತ್ತೇರಿದಾಗಲೆಲ್ಲವೇ ಇಂದು ಮಹತ್ಕಾರ್ಯಗಳನ್ನು ಸಾಧಿಸುವುದು ಸೋಮರಸವು ಔಷಧಿ ವರ್ಗದಲ್ಲಿ ಕಾಣಿಸಿಕೊಂಡಾಗ ಸೋಮಲತೆಯಾಗುವುದು ಮಾನವ ದೇಹಕ್ಕೆ ಇಳಿದಾಗ ಸ್ತ್ರೀಯಾಗುವುದು ಬೆಳೆಯುವ ಬೀಜಕ್ಕೆ ಗೊಬ್ಬರವೇಷ್ಟು ಅವಶ್ಯವೋ ಅಹಂಕಾರ ಅಭಿವೃದ್ಧಿಗೆ ಸ್ತ್ರೀಯೂ ಅಷ್ಟೇ ಕಾರಣಗಳು ಅಷ್ಟೇನು ನೀನು ನಿನ್ನ ಪ್ರಾಣೋಪಾಸನೆಯನ್ನು ಕಲಿತುದು ಆಪೋದೇವಿಯವರ ಅನುಗ್ರಹದಿಂದ ಅಲ್ಲವೇ ಬ್ರಹ್ಮಾಂಡಕ್ಕೆ ಅಧಿಷ್ಠಾನವಾಗಿರುವ ಶಕ್ತಿಯ ರುದ್ರರೂಪವಾಗಿ ಪ್ರಸನ್ನವಾಯಿತು ಶಕ್ತಿಯು ರುದ್ರರೂಪವಾಗಿ ಪ್ರಸನ್ನವಾಯಿತು ನೀನು ವಸಿಷ್ಠರನ್ನು ಸುಟ್ಟು ರುವ ಸುಟ್ಟು ಬಿಡುವೆ ಎಂದು ಹೋದೆ ಆಪೋದೇವಿಯವರ ಅನುಗ್ರಹವಾಯಿತು ದುಶಂಕವನ್ನು ಉದ್ದರಿಸುವ ನಿಂದೇ ಇದನ್ನು ಪರ್ಯಾಲೋಚಿಸು ಇದೋ ನಮಗೆ ಕಾಲಾತೀತವಾಗುತ್ತಾ ಬಂತು ತಿಂಗಳು ಪಡುವಳಿಗಿಳಿದು ಬೀಳುವ ಹೊತ್ತಾಗುತ್ತಾ ಬಂದಿದೆ ಇದಳದಿಂಗಳನ್ನು ಹಿಡಿದ ಎರಕ ಹೊಯ್ದಂತೆ ನಿಂತಿರುವ ತಾನು ಹುಟ್ಟಿರುವ ಬಿಳಿಯ ಸೀರೆಗಿಂತಳು ಬೆಳ್ಳಗಿರುವ ಇವಳನ್ನು ಮಡಿದೆಯಿಂದ ಅಂಗೀಕರಿಸು ನಿನ್ನ ಶಾಸ್ತ್ರವಾಸನವೇ ತೃಪ್ತವಾಗುವಂತೆ ಇದ್ರದಾನ ಮಾಡುವೆನು ವಸಂತನು ಪುರೋಹಿತನಾಗುವನು ಈ ದೇವಮಾನವ ಸಂಬಂಧದಿಂದ ಜಗತ್ತು ಎಷ್ಟು ಉಪಕೃತವಾಗುವುದು ಎಂಬುದನ್ನು ನೀನು ಕಾಣುವೆ ಎಂದನು ಮರುಮಾತನ ಮಾತನಾಡಲಿಲ್ಲ ಅಥವಾ ಮಾತನಾಡುವ ಪ್ರಯತ್ನವನ್ನೂ ಮಾಡಲಿಲ್ಲ ವಸಂತನು ಪ್ರಧಾತೃ ಪ್ರತಿಗ್ರಹಿತರು ಇಬ್ಬರ ಅನುಗ್ರಹಿಯನ್ನು ಅನುಗ್ರಹಿಯನ್ನು ಪಡೆದು ಮದುವೆಯನ್ನು ನೆರವೇರಿಸಿದನು ಈ ಕೈಯಲ್ಲಿ ಸಂತಾನವನ್ನು ಪಡೆಯುವವರೆಗೂ ಇವಳನ್ನು ಪತ್ನಿಯಾಗಿ ಇಟ್ಟುಕೊಂಡಿವೆ ಎಂದು ಭ್ರತಾತ್ರು ದಾನ ಮಾಡಿದನು ದೇವತಾರಹಸ್ಯಗಳು ನನಗೆ ತಿಳಿಯುವುದಕ್ಕೆ ಇವಳು ಸಹಾಯವಾಗಲಿ ಎಂದು ವಿಶ್ವಾಮಿತನು ಪ್ರತಿಗ್ರಹ ಮಾಡಿದನು ಅಗ್ನಿಷ್ಟೋಮಾತ್ಮಕವಾದ ಜಗತ್ತಿನಲ್ಲಿ ಅವಿರ್ಧಾನಾತ್ಮಕವಾದ ಯಜ್ಞದಿಂದ ದೇವತೆಗಳು ದೇವತಾನುಗ್ರಹದಿಂದ ಯಜ್ಞದೇಯದಿಂದ ಹವಿಸು ವರ್ಧಿಸುವಂತೆ ನೀವಿಬ್ಬರು ಪರಸ್ಪರ ಸಂಭಾವನೆಯಿಂದ ಸೌಖ್ಯವಂತರಾಗಿ ಎಂದು ಪುರೋಹಿತನು ಆಶೀರ್ವದಿಸಿದನು ಚತುರ್ದಶಿಯು ಮುಗಿದು ಪೂರ್ಣಿಮೆಗೆ ದಾರಿಬಿಟ್ಟು ಕೊಡುತ್ತಿರುವ ಸುವೇಳೆಯಲ್ಲಿ ತಪಸ್ವಿ ಜನರೆಲ್ಲ ನಿತ್ಯ ಕಾರ್ಯಗಳಿಗೆಂದು ಉಪ್ಪು ಉಪ್ಪು ಶುಭಮೂರ್ತದಲ್ಲಿ ಶುಭಮೂಹದಲ್ಲಿ ಮರಬಳ್ಳಿಗಳೆಲ್ಲ ಬರುತ್ತಿರುವ ಉಷಾದೇವಿಗೆ ಸಂತೋಷದಿಂದ ಹೊಸ ಹೂವುಗಳ ಅಂಜಲಿಯನ್ನಿತ್ತುವ ಮಂಗಳ ಕಾಲದಲ್ಲಿ ಮೇನಕಾ ವಿಶ್ವಾಮಿತ್ರ ಮದುವೆಯಾಯಿತು